ಕನಕ ಭೂಷಣ ಗೌರಿ ಕಾಮಿ ತ ಪಲ ಪ್ರದ ಕನಕ ಭೂಷಣ ಗೌರಿ ಕಮಿ ತ ಪಲ ಕನಕ ಮಂಜುಳ ಗೇ ಗೌರಿ ಕನಕ ಮಂಜುಳ ಗೆ ಮಗನಿತ ಗೌರಿಕ ಗೌರಿ ಕಮಿ ತಲ ಪ್ರದೇ ಭೂಷಣೆ ಗೌರಿ ಕಾಮಿತಾರ್ಥ ಫಲ ಕನಕ ಮಂಜುಳಿಗೆ ಮಗನಿತ್ತ ಗೌರಿ ಕನಕ ಮಂಜುಳೆಗೆ ಮಗನಿತ್ತ ಗೌರಿ ಮನಸು ನಿಮ್ಮೊಳಗಿರಿಸಿ ಮನಸ ಪೂಜೆಯ ಮಾಡುವೆ ಮನಸ್ಸು ನಿಮ್ಮೊಳಗಿರಿಸಿ ಮನಸ ಪೂಜೆಯ ಮಾಡುವೆ ನಿತ್ಯ ಗೌರಿ ಮಾಂಗಲ್ಯ ತನೇ ಕೊಡು ನಿತ್ಯ ಗೌರಿ ಕನಕ ಘೋಷಣೆ ಗೌರಿ ಕಾಮಿಸಾಸ ಫಲಪ್ರದೇ ಕನಕ ಮಂಜುಳೆಗೆ ಮಗನೀತ ಗೌರಿ ಹಳ್ಳದಲ್ಲಿ ಮೈ ತೊಳೆದು ಒಳ್ಳೆಯ ಮಡಿಯನ್ನು ಹಳ್ಳದ ಹಳ್ಳದಲ್ಲಿ ಮೈ ತೊಳೆದು ಒಳ್ಳೆಯ ಮಡಿಯನುಟ್ಟು ಹಳ್ಳದಲ್ಲಿ ಮೈ ತೊಳೆದು ಒಳ್ಳೆಯ ಮಡಿಯನುಟ್ಟು ಹಳ್ಳದಲ್ಲಿ ಮೈ ತೊಳೆದು ಒಳ್ಳೆಯ ಮಡಿಯನುಟ್ಟು ಅಲ್ಲಲ್ಲಿ ಶಿವ ಪೂಜೆಗಳಿ ಮಾಡುತ್ತಾ ಅಲ್ಲಲ್ಲಿ ಶಿವ ಪೂಜೆಗಣಿ ಮಾಡುತ್ತ ಹಳ್ಳತನದಲ್ಲಿ ಹೋಗಿ ಶಿವ ನೆಂದತಿಯಾದ ೋಗಿ ಶಿವನ ಹೆಂಡತಿ ಯಾದ ಗುಳ್ಳ ಗೌರಿಗಾರುತೀಯಸ್ತಿರೇ ಗುಳ್ಳ ಗೌರಿ ಗಾರುತೀಯಸ್ತಿರ ಜಯ ಮಂಗಳ ನಿತ್ಯ ಶುಭ ಮಂಗಳ್ ಜಯ ಮಂಗಳಶುಭ ಮಂಗಳ ಹರಿಂಕುಮಾ ಅಭಯ ಹಸದಿ ಕೊಡು ಹರಿ ಚಿನಾ ಮಾ ಹಸ್ತೀ ಕೊಡುವರಿಗೆ ತಿರೀವಿ ಆಯುಷ್ಯವನೆ ಪಾಲಿಸುಗೆ ಚಿರಂಜೀವಿ ಆಯುಷ್ಯವನ ಪಾಲಿಸು ಹರಿಯಮಣಿ ಬಿಚ್ಚೋಲೆ ಕಮಲ ಹಸ್ತದಿ ಕೊಡು ಹರಿಯಮಣಿ ಬಿಚ್ಚೋಳ ಕಮಲ ಹಸ್ತದಿ ಕೊಡುವ ಕರಿಯವನ ಕೊಡು ಕಾಮಾಕ್ಷಿಯ ಗರಿಯ ಕನಕಭೂಷಣೆ ಗೌರಿ ಕಾಗಿ ತಾತ ಪರಪ್ರದೇ ಕನಕ ಮಂಜುಳೆಗೆ ಮಗನಿಟ್ಟ ಗೌರಿ ನಿನ್ನ ಕೋಧಿಸಿದವರಿಗೆ ಇನ್ನೇನು ಭಯವಿಲ್ಲ ನಿನ್ನ ಪೋಧಿಸಿದವರಿಗೆ ಇನ್ನೇನು ಭಯವಿಲ್ಲ ನಿನ್ನ ಲೋಕಮ ಕಾಂಡ ಮನುಜರಿಲ್ಲ ಅನ್ನ ಪೂಣೆ ಿ ಪಂಚಾಕ್ಷರಿ ಪೂರ್ಣೇನೀನಿ ಪಂಚಾಕ್ಷರೀ ಪನ್ನಂಗೇ ಸ್ವರಣ ಪ್ರೀತಿ ಪರಮೇಶ್ವರಿ ಪನ್ನಂಗೇ ಸ್ವರ ಪ್ರೀತಿ ಪರಮೇಶ್ವರಿ ಜಯ ಮಂಗಳಂ ನಿತ್ಯ ಶುಭ ಮಂಗಳ ಜಯ ಮಂಗಳ ಶುಭ ಮಂಗಳ ಿ ಬಟ್ಟಲು ದಂಡೆ ದುಂಡು ಮಲ್ಲಿಗೆ ಜಾದಿ ನಂದಿ ಬಟ್ಟಲು ದಂಡೆ ದುಂಡು ಮಲ್ಲಿಗೆ ಜಾತಿ ಗಂಡಾದ ಬೈ ತಲೆಗೆ ಮೋತ ರಂಬೆ ನಿಮ್ಮ ಕುಡಿ ಹುಬ್ಬು ಕಂಗೊಳಿಸುತಲಿ ರಂಬೆ ನಿಮ್ಮ ಕುಡಿ ಹುಬ್ಬು ಕಂಗೊಳಿಸುತಲಿ ನಿಂಬೆ ಹಣ್ಣಿನ ಕಾಂತಿಯು ನಿಂಬೆ ಹಣ್ಣಿನ ಕಾಂತಿಯು ಜಯ ಮಂಗಳ ನಿತ್ಯ ಶುಭ ಮಂಗಲಂ ಜಯ ಮಂಗಳ್ ನಿತ್ಯ ಶುಭ ಮಂಗಳ ಆಮಣಿ ಸರವೋಲೆ ಅಲೆ ಆಲೆ ಮುತ್ತಿನ ಪದಕ ಆಮಣಿ ಸರವೋಲೆ ಆಲೆ ಮುತ್ತಿನ ಪದಕ ಓಗಂಟಿ ಪಗಡೆ ಹೂವಿನಾಸೀರಯ ಓಂಟಿ ಪಗಡೆ ಹೂವಿನ ಸೀರೆಯೋ ಮೇಲ್ಕಟ್ಟು ಒಂಬಾಳ ಕದಳಿ ಮಾವಿನ ಪಲವು ಮೇಲ್ಕಟ್ಟು ಒಂಬಾಳ ಕದಳಿ ಮಾವಿನ ಪಲವು ುತೀಯಸ್ತಿ ಜಯ ಮಂಗಳಶುಭ ಮಂಗಳ ಜಯ ಮಂಗಳ